ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕೇಳುವುದು ಇಲ್ಲಿವರೆಗೆ ಸ್ಥೂಲ ದೇಹ ಲಿಂಗದೇಹ ಹಾಗೆ ಎಲ್ಲ ಭಗವದ್ ರೂಪಗಳ ವಿಚಾರವನ್ನು ತಿಳಿಸಿ ಈಗ ಕಾಲಾಂತರ್ಗತ ಭಗವದ್ ರೂಪಗಳು ದ್ವಾದಶ ಮಾಸಗಳಲ್ಲಿ ಆರು ಋತುಗಳಲ್ಲಿ ಇರ್ತಕ್ಕಂಥ ಭಗವದ್ ರೂಪಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸ ಪುಂಡ್ರಗಳಲ್ಲಿ ವೇದವ್ಯಾಸ ಅನಿರುದ್ಧಾದಿ ರೂಪಗಳ ಆರು ಋತುಗಳಲ್ಲಿ ವಾಸವಾಗಿಹವೆಂದು ತ್ರಿಶತಿ ವಾಸ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣವ ಬೇಡು ಸತ್ಕರ್ಮ ಮಾಡೋ ಧರ್ಮ ಆಚರಿಸೋ ನಿರಾಶೆಯಿಂದಲೇ ಮಾಡು ಅಂದರೆ ಫಲದ ಅಪೇಕ್ಷೆಯನ್ನು ಬಯಸದೇ ಮಾಡು ಕರುಣವ ಬೇಡು ಕೊಂಡಾಡು ಇಷ್ಟೆಲ್ಲ ಧರ್ಮ ಕರ್ಮ ಆಚರಣೆಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತನ ಕಾರುಣ್ಯ ಅವನ ಅನುಗ್ರಹವಷ್ಟೇ ಪಾತ್ರ ಅದನ್ನು ಮಾತ್ರ ಬಿಡಬೇಕೇ ಹೊರತು ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಕಾಮ್ಯ ಫಲದ ಅಪೇಕ್ಷೆಯನ್ನು ಮಾಡಬೇಡ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸಗಳಲ್ಲಿ ಚೈತ್ರ ಮಾಸದಿಂದ ಪ್ರಾರಂಭ ಮಾಡಿ ಪಾಲ್ಗುಣದ ಮಾಸದ ತನಕ ಹನ್ನೆರಡು ತಿಂಗಳು ಈ ದ್ವಾದಶ ಮಾಸದ ಆದಿಗಳಲ್ಲಿ ಕೇಶವನಿಂದ ದಾಮೋದರ ಪರ್ಯಂತ ಹನ್ನೆರಡು ಮೂರ್ತಿಗಳನ್ನು ಚಿಂತನೆ ಮಾಡಬೇಕು ಆಯಾ ಮಾಸ ನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ಉಪಾಸನೆ ಮಾಡಬೇಕು ಅಥವಾ ಮಾರ್ಗಶಿರದಿಂದ ಕಾರ್ತೀಕ ತನಕ ಹೇಗೆ ಮಾಡಿದ್ರು ಹನ್ನೆರಡು ಮಾಸಗಳು ಹನ್ನೆರಡು ಭಗವದ್ ರೂಪಗಳ ಚಿಂತನೆ ಮಾರ್ಗಶಿರ ಮಾಸ ಅಂತಾದರೆ ಕೇಶವ ಅಂತ ಅಲ್ಲಿಂದ ಪ್ರಾರಂಭ ಮಾಡೋದು ಮಾಘ ಮಾಸಕ್ಕೆ ನಾರಾಯಣ ಪಾಲ್ಗುಣ ಮಾಸಕ್ಕೆ ಮಾಧವ ಆಷಾಢ ಮಾಸ ಗೋವಿಂದ ಶ್ರಾವಣ ಮಾಸ ವಿಷ್ಣು ಭಾದ್ರಪದ ಮತ್ಸೂದನ ಆಶ್ವೇಜ ತ್ರಿವಿಕ್ರಮ ಕಾರ್ತೀಕ ವಾಮನ ಮಾರ್ಗಶಿರ ಶ್ರೀಧರ ಪುಷ್ಯ ಋಷಿಕೇಶ ಮಾಘಮಾಸ ಪದ್ಮನಾಭ ಪಾಲ್ಗುಣ ಮಾಸ ದಾಮೋದರ ಅದೇ ರೀತಿಯಾಗಿ ದೇಹದಲ್ಲಿ ಧಾರಣೆ ಮಾಡತಕ್ಕಂಥ ದ್ವಾದಶ ಪುಂಡ್ರಗಳಲ್ಲೂ ಕೂಡ ಭಗವನ್ಮೂರ್ತಿಯನ್ನು ಚಿಂತನೆ ಮಾಡಬೇಕು ಲಲಾಟದಲ್ಲಿ ಕೇಶವ ಉದರ ಮಧ್ಯದಲ್ಲಿ ಕೃಷ್ಣ ವಸಂತ ಋತುವಿನಿಂದ ಆರಂಭ ಮಾಡಿ ಶಿಷ್ಯರಋತು ಪರ್ಯಂತ ಆರು ಋತುಗಳಲ್ಲಿ ಆಯಾಯ ಋತುನ ನಿಯಾಮಕ ಭಗವದ್ ರೂಪಗಳ ಚಿಂತನೆ ವಸಂತ ಋತು ಅಂದರೆ ಚೈತ್ರ ವೈಶಾಖ ಮಾಸಗಳು ಅಲ್ಲಿ ವೇದವ್ಯಾಸ ರೂಪವನ್ನು ಚಿಂತನೆ ಮಾಡೋದು ಗ್ರೀಷ್ಮ ಋತು ಅಂದರೆ ಜ್ಯೇಷ್ಠ ಆಷಾಢ ಮಾಸ ಅಲ್ಲಿ ರೂಪಿ ಪರಮಾತ್ಮನ ಉಪಾಸನೆ ವರ್ಷ ಋತುವಿನಲ್ಲಿ ಶ್ರಾವಣ ಭಾದ್ರಪದ ಮಾಸಗಳು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಉಪಾಸನೆ ಶರದ್ ಋತು ಅಂದರೆ ಕಾರ್ತಿಕ ಕಾರ್ತೀಕ ರೂಪಿ ಪರಮಾತ್ಮ ಹೇಮಂತ ಋತು ಅಂದರೆ ಮಾರ್ಗಶಿರ ಪುಷ್ಯ ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಶಿಶಿರಋತು ಅಂದರೆ ಮಾಘ ಪಾಲ್ಗುಣ ಅಲ್ಲಿ ನಾರಾಯಣ ಒಂದು ಮಾಸದಲ್ಲಿ ಮೂವತ್ತು ದಿನಗಳು ಅಂತ ಸಾಧಾರಣ ಲೆಕ್ಕಾಚಾರ ಆದರೆ ಪ್ರತಿ ತಿಂಗಳು ಮೂವತ್ತೈದು ದಿನಗಳು ಅಂತ ನಿಯಮ ಏನಿಲ್ಲ ಒಂದೆರಡು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಆರು ಋತುಗಳು ಮಾತ್ರ ಇದ್ದೇ ಇರುತ್ತೆ ಆದ್ದರಿಂದ ತ್ರಿಂಶತಿ ವಾಸರ ಅಂತ ತಿಂಗಳು ಪೂರ್ತಿ ಆಯಾ ಮಾಸನಿಯಾಮಕ ಋತುನಿಯಾಮಕ ರೂಪಗಳ ಸನ್ನಿಧಾನ ಇರೋದರಿಂದ ಕಾಲನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳು ಆಯಾ ಕಾಲದಲ್ಲಿದ್ದು ನಮ್ಮಿಂದ ಸತ್ಕರ್ಮಧರ್ಮಗಳನ್ನು ತಮ್ಮ ಪೂಜಾರೂಪವಾಗಿ ಅವರೇ ಮಾಡಿಸೋದ್ರಿಂದ ನಾವು ಅದಕ್ಕೆ ಬೇರೆ ಏನನ್ನೂ ಫಲವನ್ನು ಅಪೇಕ್ಷೆ ಮಾಡದೆ ನಿಷ್ಕಾಮವಾಗಿ ಕೇವಲ ಭಗವಂತನ ಕಾರುಣ್ಯವನ್ನು ಮಾತ್ರ ಅಪೇಕ್ಷೆ ಮಾಡಬೇಕು ಅದನ್ನ ಸೂಚನೆ ಮಾಡಲಿಕ್ಕೆ ನಿಷ್ಕಾಮ ಕರ್ಮದ ಆಚರಣೆಗೆ ಒತ್ತು ಕೊಟ್ಟು ನಿರಾಶೆಯಿಂದಲೇ ಮಾಡು ಕರುಣವು ಬೇಡು ಈ ರೀತಿಯಾಗಿ ತಿಳಿಸ್ತಾರೆ ಅವನ ಅನುಗ್ರಹ ಕರುಣೆ ನಮಗೆ ಆಗಲಿ ಸತ್ಕರ್ಮ ಧರ್ಮಗಳನ್ನು ಮಾಡಬೇಕು ಅವನಿಗೆ ಅರ್ಪಣೆ ಮಾಡಬೇಕು ನಮ್ಮ ಲೀಲೆಯಿಂದ ನಮ್ಮಿಂದ ತಾನೇ ನಮ್ಮೊಳಗೆ ಅನಂತ ರೂಪಗಳಿಂದ ನಿಂತು ತನ್ನ ಪೂಜೆಯನ್ನು ಮಾಡಿಸ್ಕೊತಾನೆ ಈ ರೀತಿಯಾಗಿ ಪರಮಾತ್ಮನನ್ನು ಕೊಂಡಾಡಬೇಕು ಅಂದರೆ ಸ್ತೋತ್ರ ಮಾಡಬೇಕು ಈ ಅಭಿಪ್ರಾಯದಿಂದಲೇ ಎಲ್ಲ ಸತ್ಕರ್ಮಗಳ ಆದಿಯಲ್ಲಿ ಅಂತ್ಯದಲ್ಲಿ ಮಾಸನಿಯಾಮಕ ರೂಪಗಳನ್ನು ಸ್ಮರಣೆ ಮಾಡಲೇಬೇಕು ಅಂತ ಈ ಮೂವತ್ತು ದಿವಸದ ನಿಯಾಮಕ ಭಗವದ್ ಎರಡು ರೀತಿಗಳಲ್ಲಿ ಚಿಂತನೆ ಮಾಡ್ಬೋದು ಅಂತ ತಿಳಿಸ್ತಾರೆ ವೇದಭ್ಯಾಸ ಮತ್ತು ಅನಿರುದ್ಧಾದಿ ಐದು ಒಟ್ಟು ಆರು ರೂಪಗಳು ಕೇಶವನಿಂದ ಹರಿಪರಿ ಅಂತ ಇಪ್ಪತ್ತ್ನಾಲ್ಕು ಒಟ್ಟು ಮೂವತ್ತು ರೂಪಗಳು ಅಂತ ಜಮಕಂಡಿ ವಾದಿರಾಜಾಚಾರ್ಯರು ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲಿ ಅಲ್ಲಿ ತಿಳಿಸ್ತಾರೆ ಇನ್ನೊಂದು ರೀತಿಯಾಗಿ ಪ್ರತಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಪಾಡ್ಯದಿಂದ ಪಂಚಮಿ ತಿಥಿವರೆಗೆ ನಂದ ಭದ್ರ ರಿಕ್ತ ಜಯ ಮತ್ತು ಪೂರ್ಣ ಅನ್ನೋ ಪಂಚನಾಮಗಳಿಂದ ಆಯಾಯ ತಿಥಿ ಶಬ್ದವಚನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು ಹೀಗೆ ಪಾಡ್ಯದಿಂದ ಪಂಚಮಿ ತನಕ ಒಂದು ವಿಭಾಗ ಘಟಕ ಷಷ್ಠಿಯಿಂದ ದಶಮಿ ದ್ವಿತೀಯ ಘಟಿಕ ಏಕಾದಶಿಯಿಂದ ಪೂರ್ಣಿಮಾ ತನಕ ಇನ್ನೊಂದು ಘಟಕ ಅದೇ ರೀತಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ಪ್ರತಿಪದೆಯಿಂದ ಅಮಾವಾಸ್ಯ ಪರಿಯಂತ ಮೂರು ಘಟಕಗಳು ಹೀಗೆ ಮಾಸದ ಮೂವತ್ತು ದಿವಸಗಳಲ್ಲಿ ಆರು ಆವರ್ತನ ಕಾಲಾಂತರ್ಗತ ಭಗವನ್ಮೂರ್ತಿಗಳ ಚಿಂತನೆಯನ್ನು ಅವಶ್ಯವಾಗಿ ಮಾಡಬೇಕು ಹೀಗೆ ಮಾಸದ ಪ್ರತಿ ದಿವಸದಲ್ಲೂ ವರ್ಷ ಅವಧಿಯ ಹನ್ನೆರಡು ಮಾಸಗಳಲ್ಲಿ ಆರು ಋತುಗಳಲ್ಲಿ ಕಾಲಾಂತರ್ಗತ ಕಾಲನಿಯಾಮಕನಾಗಿ ಭಗವಂತನೇ ಆಯಾಯ ವಾಸರ ಅಂದರೆ ವಾರ ಮಾಸ ಋತು ನಿಯಾಮಕನಾಗಿ ಭಗವಂತ ಇರ್ತಾನೆ ಆಯುಷ್ಯ ಪೂರ್ತಿ ಇದೇ ರೀತಿಯಾಗಿ ಚಿಂತನೆ ಮಾಡಿದರೆ ಜೀವನವೇ ಒಂದು ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ ಆಯಾಯ ಮಾಸ ಮತ್ತು ಋತುಗಳಿಗೆ ಅನುಗುಣವಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಏಕಾದಶಿ ತಿಥಿತ್ರಯ ಚತುರ್ಮಾಸಾದಿ ವ್ರತ ನಿಯಮಗಳನ್ನು ಮಾಡಬೇಕು ಆಯಾಯ ಮಾಸಧರ್ಮಗಳನ್ನು ಆಚರಣೆ ಮಾಡಿ ಆಯಾಯ ಮಾಸನಿಯಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಅರ್ಪಣೆ ಮಾಡಬೇಕು ಈ ಸತ್ಕರ್ಮ ಮತ್ತು ಧರ್ಮರೂಪವಾಗಿರ್ತಕ್ಕಂಥ ಎಲ್ಲ ಕ್ರಿಯಾ ವಿಶೇಷಗಳನ್ನು ಕೂಡ ಬಿಂಬರೂಪಿ ಪರಮಾತ್ಮನೇ ನಮ್ಮಲ್ಲಿ ಅನಂತರೂಪಗಳಿಂದ ನಿಂತು ಮಾಡಿಸ್ತಾನೆ ಅನ್ನೋ ಜ್ಞಾನ ಅನುಸಂಧಾನ ಇರಬೇಕು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಕರ್ಮಚಾಕಿಲಂ ಅಂತ ಇದೇ ನಮ್ಮ ಜೀವನದ ಧ್ಯೇಯ ಮಂತ್ರ ಆಗಿರಬೇಕು ಆ ಸತ್ಕರ್ಮ ಧರ್ಮಗಳಿಂದ ಪ್ರಾ ಪ್ರಾಪ್ತವಾಗ್ತಕ್ಕಂಥ ಫಲ ಅನ್ನೋದು ಯಾವುದೇ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡದೆ ಕೇವಲ ನಿಷ್ಕಾಮ ಭಾವನೆಯಿಂದ ಕರ್ಮಾಚರಣೆಯನ್ನು ಧರ್ಮವನ್ನು ಮಾಡಬೇಕು ಭಗವಂತನನ್ನು ಭಕ್ತಿ ಉದ್ರೇಕದಿಂದ ಅವನ ಅಚಿಂತ್ಯದ್ಭುತ ಮಹಿಮೆ ಅವನ ಅನಂತ ಕಾರುಣ್ಯವನ್ನು ನೆನೆದು ಸ್ತೋತ್ರ ಮಾಡಬೇಕು ಅವನ ಅನುಗ್ರಹವನ್ನು ಬೇಡಿದ್ರೆ ಅದು ಸರ್ವತಾ ಕಾಮ್ಯಕರ್ಮ ಅಂತ ಅನಿಸ್ಕೊಳ್ಳಲ್ಲ ಸಕಾಮಕರ್ಮ ಅಂತ ಅನಿಸ್ಕೊಳ್ಳಲ್ಲ ಏನೂ ಬೇಡಬೇಡ ಅಂತಾಗಿದ್ದರೆ ಅವನಿಗೆ ಕರ್ಮಾಚರಣೆಯಲ್ಲಿ ಧರ್ಮಾಚರಣೆಯಲ್ಲಿ ಪ್ರವೃತ್ತಿ ಅನ್ನೋದೇ ಬರಲ್ಲ ಆದ್ದರಿಂದ ಅಂತಹ ಪರಮಾತ್ಮನ ಕರುಣವ ಬೇಡು ಕೊಂಡಾಡು ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಕರ್ಮದ ಆದಿಯಲ್ಲಿ ಕರ್ಮದ ಅಂತ್ಯದಲ್ಲಿ ತಿಥಿ ನಕ್ಷತ್ರ ಯೋಗ ಕರಣ ಇತ್ಯಾದಿ ಎಲ್ಲ ಹೇಗೆ ಹೇಳ್ತೀವೋ ಪಂಚ ಅದೇ ರೀತಿಯಾಗಿ ಪರಮಾತ್ಮನ ಈ ಕಾಲ ಕಾಲಾಂತರ್ಗತ ಕಾಲನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ಕೂಡ ಚಿಂತನೆ ಮಾಡಿ ಕರ್ಮಗಳನ್ನು ಆಚರಣೆ ಮಾಡಿ ಆಯಾ ಮಾಸಧರ್ಮಗಳನ್ನು ನಿಷ್ಕಾಮವಾಗಿ ಆಚರಣೆಯನ್ನು ಯಥಾಯೋಗ್ಯವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಪರಮಾತ್ಮನ ಕರುಣ್ಯವನ್ನು ಮಾತ್ರ ಬೇಡಬೋದು ಅಂತೇಳಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ